ಏನಪ್ಪ ಪ್ರಕಾಶ್ ತುಂಬಾ ದಿನದಿಂದ ಕಾಣಿಸ್ತಾ ಇರ್ಲಿಲ್ಲ ಊರ್ನಲ್ಲಿ ಇರ್ಲಿಲ್ವಾ ಹೌದು ಹದಿನೈದು ದಿನದಿಂದ ಊರ್ನಲ್ಲಿ ಇರ್ಲಿಲ್ಲ ಹೌದು ಹದಿನೈದು ದಿನದಿಂದ ಊರ್ನಲ್ಲಿ ಇರಲಿಲ್ಲ ನಾವು ಪ್ರವಾಸ ಹೋಗಿದ್ವು ನಾವು ಪ್ರವಾಸ ಹೋಗಿದ್ವು ನಿನ್ನೆ ಸಾಯಂಕಾಲ ವಾಪಸ್ ಬಂದ್ವು ನಿನ್ನೆ ಸಾಯಂಕಾಲ ವಾಪಸ್ ಬಂದ್ವು ಪ್ಪ ತುಂಬಾ ದೀರ್ಘ ಪ್ರವಾಸ ಅಂತ ಕಾಣುತ್ತೆ ದೀರ್ಘ ಪ್ರವಾಸ ಅಂತ ಕಾಣುತ್ತೆ ಎಲ್ಲೆಲ್ಲಿಗ್ ಹೋಗಿದ್ರಿ ತುಂಬಾ ದೂರ ಏನು ಹೋಗಿರ್ಲಿಲ್ಲ ತುಂಬಾ ದೂರ ಏನು ಹೋಗಿರ್ಲಿಲ್ಲ ನಮ್ದು ಶೈಕ್ಷಣಿಕ ಪ್ರವಾಸ ನಮ್ದು ಶೈಕ್ಷಣಿಕ ಪ್ರವಾಸ ಅದು ಕರ್ನಾಟಕದಲ್ಲಿ ಮಾತ್ರ ಅದು ಕರ್ನಾಟಕದಲ್ಲಿ ಮಾತ್ರ ಹದಿನೈದು ದಿನ ಇಡೀ ಕರ್ನಾಟಕದಲ್ಲಿ ಸುತ್ತಾಡಿದ್ರ ಹದ್ನೈದು ದಿನ ಇಡೀ ಕರ್ನಾಟಕದಲ್ಲಿ ಸುತ್ತಾಡಿದ್ರಾ ಹೌದು ಹೌದು ಮಂಗಳೂರು ಉಡುಪಿ ಧಾರವಾಡ ಬಾದಾಮಿ ಬಿಜಾಪುರ ಹಂಪೆ ಮತ್ತು ಬೆಂಗಳೂರಿಗೆ ಹೋಗಿದ್ವು ಮಂಗಳೂರು ಉಡುಪಿ ಧಾರವಾಡ ಬಾದಾಮಿ ಬಿಜಾಪುರ ಹಂಪೆ ಮತ್ತು ಬೆಂಗಳೂರು ಹೋಗಿದ್ವು ಅತ್ಸರಿ, ಸರಿ ಈ ಹದಿನೈದು ದಿನಗಳು ಏನ್ ಮಾಡ್ತಾ ಇದ್ರಿ ಅತ್ ಈ ಹದಿನೈದು ದಿನಗಳು ಏನ್ ಮಾಡ್ತಾ ಇದ್ರಿ ಒಂದ್ ಐದಾರು ದಿನ ಸಾಕಾಗ್ತಾ ಇರ್ಲಿಲ್ವಾ ಒಂದ್ ಐದಾರು ದಿನ ಸಾಕಾಗ್ತಾ ಇರ್ಲಿಲ್ವಾ ನಾನು ಆಗ್ಲೇ ಹೇಳ್ದೆ ನಮ್ದು ಶೈಕ್ಷಣಿಕ ಪ್ರವಾಸ ಅಂತ ನಾನು ಆಗ್ಲೇ ಹೇಳ್ದೆ ನಮ್ದು ಶೈಕ್ಷಣಿಕ ಪ್ರವಾಸ ಅಂತ ನಾವು ಕೆಲವು ಸ್ಥಳಗಳಲ್ಲಿ ಕೆಲವು ದಿನ ತಂಗಿದ್ವು ನಾವು ಕೆಲವು ಸ್ಥಳಗಳಲ್ಲಿ ಕೆಲವು ದಿನ ತಂಗಿದ್ದುವು ಯಾಕೆ ನಮ್ಮಲ್ಲಿ ಕನ್ನಡ ಕಲಿಯೋಕೆ ಬೇರ್ಬೇರೆ ರಾಜ್ಯದಿಂದ ಶಿಕ್ಷಕರು ಬಂದಿದ್ದಾರೆ ನಮ್ಮಲ್ಲಿ ಕನ್ನಡ ಕಲಿಯೋಕೆ ಬೇರ್ಬೇರೆ ರಾಜ್ಯದಿಂದ ಶಿಕ್ಷಕರು ಬಂದಿದ್ದಾರೆ ನಮ್ಮ ರಾಜ್ಯದ ಭಾಷಾ ವೈವಿಧ್ಯತೆ ಮತ್ತು ಸಂಸ್ಕೃತಿ ಪರಿಚಯ ಮಾಡಿಸಿಕೊಡಬೇಕು ನಮ್ಮ ರಾಜ್ಯದ ಭಾಷಾ ವೈವಿಧ್ಯತೆ ಮತ್ತು ಸಂಸ್ಕೃತಿಯ ಪರಿಚಯ ಮಾಡಿಸಿಕೊಡ್ಬೇಕು ಆ ಉದ್ದೇಶದಿಂದ ಧಾರವಾಡ ಮತ್ತು ಹಂಪೇಲಿ ನಾಲ್ಕು ನಾಲ್ಕು ದಿವಸ ಬಿಡಾರ ಹಾಕಿದ್ವು ಆ ಉದ್ದೇಶದಿಂದ ಧಾರವಾಡ ಮತ್ತು ಹಂಪೇಲಿ ನಾಲ್ಕು ನಾಲ್ಕು ದಿವ್ಸ ಬಿಡಾರ ಹಾಕಿದ್ವು ಇದೇ ಮೊದಲ ನೀನ್ ಈ ಸ್ಥಳಗಳನ್ನು ನೋಡ್ತಾ ಇರೋದು ಇದೇ ಮೊದಲ ಸಾರಿನ ನೀನ್ ಸ್ಥಳಗಳನ್ನು ನೋಡ್ತಾ ಇರೋದು ನಾನ್ ಬಿಜಾಪುರ ನೋಡಿರ್ಲಿಲ್ಲ ನಾನ್ ಬಿಜಾಪುರ ನೋಡಿರ್ಲಿಲ್ಲ ಇನ್ನೆಲ್ಲಾ ಸ್ಥಳಗಳನ್ನು ನೋಡಿದ್ದೆ ಇನ್ನೆಲ್ಲಾ ಸ್ಥಳಗಳನ್ನು ನೋಡಿದ್ದೆ ಅವರೆಲ್ಲ ಇದೇ ಮೊದಲು ಸಾರಿ ನೋಡ್ತಾ ಇರೋದು ಅವರೆಲ್ಲ ಇದೇ ಮೊದಲ್ ಸಾರಿ ನೋಡ್ತಾ ಇರೋದು ಧಾರವಾಡದಲ್ಲಿ ಬೇಂದ್ರೆಯವರು ಸಿಕ್ಕಿದ್ರಾ ಸಿಕ್ಕಿದ್ರು. ಬೇಂದ್ರೆಯವರು ಸಿಕ್ಕಿದ್ರು. ಮೊದಲೇ ಕಾಗದ ಬರುತ್ ತಿಳಿಸಿದ್ವು ಮೊದಲೇ ಕಾಗದ ಬಾರಿ ತಿಳಿಸಿದ್ವು ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಅವರು ನೋಡಿ ತುಂಬಾ ಸಂತೋಷ ಆಯ್ತು ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಅವರು ನೋಡಿ ತುಂಬಾ ಸಂತೋಷ ಆಯ್ತು ಧಾರವಾಡದಲ್ಲಿ ಎಲ್ಲಿ ಉಳ್ಕೊಂಡಿದ್ರೆ ಧಾರವಾಡದಲ್ಲಿ ಎಲ್ಲಿ ಉಳ್ಕೊಂಡಿದ್ರೆ ವಿಶ್ವವಿದ್ಯಾನಿಲಯದಲ್ಲಿ ಉಳ್ಕೊಂಡಿದ್ರ ವಿಶ್ವವಿದ್ಯಾನಿಲಯದಲ್ಲಿ ಉಳ್ಕೊಂಡಿದ್ರ ಇಲ್ಲ ವಿಶ್ವವಿದ್ಯಾನಿಲಯದಲ್ಲಿ ಉಳಿದುಕೊಂಡಿರ್ಲಿಲ್ಲ ಇಲ್ಲ ವಿಶ್ವವಿದ್ಯಾನಿಲಯದಲ್ಲಿ ಉಳಿದ್ಕೊಂಡಿರ್ಲಿಲ್ಲ ಒಂದ್ ಛತ್ರದಲ್ಲಿ ಉಳ್ಕೊಂಡಿದ್ವು ಒಂದ್ ಛತ್ರದಲ್ಲಿ ಉಳ್ಕೊಂಡಿದ್ವು ಹಂಪೆಯಲ್ಲಿ ಒಂದ್ ವಾರ ಎಲ್ಲಿ ಉಳಿದಿದ್ರಿ ಹಂಪೆಯಲ್ಲಿ ಒಂದ್ ಎಲ್ಲಿ ಉಳಿದಿದ್ರಿ ಹೊಸ್ಪೇಟೆಯಿಂದ ಸ್ವಲ್ಪ ದೂರ ಆಗುತ್ತೆ ಹೊಸ ದೂರ ಆಗುತ್ತೆ ಹೊಸಪೇಟೆಯಲ್ಲಿ ಹೊಸಪೇಟೆಯಲ್ಲಿ ಬರೆದಿದ್ವು ಆದ್ರೆ ಅವರು ಏನು ಏರ್ಪಾಡು ಮಾಡಿರಲಿಲ್ಲ ಮತ್ತೇನ್ ಮಾಡಿದ್ರಿ ಮತ್ತೇನ್ ಮಾಡಿದ್ರಿ ಹಂಪೆ ಪಕ್ಕದಲ್ಲಿ ಪಂಪಾ ವಿದ್ಯಾಪೀಠ ಇದೆ ಹಂಪೆ ಪಕ್ಕದಲ್ಲಿ ಪಂಪ ವಿದ್ಯಾಪೀಠ ಇದೆ ಅದು ವಯಸ್ಕರ ಶಿಕ್ಷಣ ಕೇಂದ್ರ ಅದು ವಯಸ್ಕರ ಶಿಕ್ಷಣ ಕೇಂದ್ರ ಅವ್ರಿಗೂ ಕಾಗದ ಬರೆದಿದ್ವು ಅವರಿಗೂ ಕಾಗದ ಬರೆದಿದ್ವು ಅವರು ಎಲ್ಲ ಅನುಕೂಲಾನೂ ಏರ್ಪಾಡು ಮಾಡಿದ್ರು ಅವರು ಎಲ್ಲ ಅನುಕೂಲನೂ ಏರ್ಪಾಡು ಮಾಡಿದ್ರು ಊಟ ವಸ್ತಿ ಎಲ್ಲ ಅಲ್ಲೇ ಊಟ ವಸ್ತಿ ಎಲ್ಲ ಅಲ್ಲೇ ನಿಮ್ ಜೊತೆ ಬೇರೆ ಯಾರಾದರೂ ಅಧ್ಯಾಪಕರು ಬಂದಿದ್ರಾ ನಿಮ್ ಜೊತೆ ಬೇರೆ ಯಾರಾದರೂ ಅಧ್ಯಾಪಕರು ಬಂದಿದ್ರ ಇಲ್ಲ ನನ್ ಜೊತೆ ಅಧ್ಯಾಪಕರು ಯಾರೂ ಬಂದಿರಲಿಲ್ಲ ಇಲ್ಲ ನನ್ ಜೊತೆ ಅಧ್ಯಾಪಕರು ಯಾರೂ ಬಂದಿರ್ಲಿಲ್ಲ ಆದರೆ ನಾನು ಹೆಂಡ್ತಿ ಬಂದಿದ್ರು ಆದ್ರೆ ನನ್ನ ಹೆಂಡ್ತಿ ಬಂದಿದ್ರು ಹಾಗಾದ್ರೆ ಪ್ರವಾಸ ಪ್ರಯಾಸ ಆಗ್ಲಿಲ್ಲ ಬಿಡಿ ಹಾಗಾದ್ರೆ ಪ್ರವಾಸ ಪ್ರಯಾಸ ಆಗ್ಲಿಲ್ಲ ಬಿಡಿ ಹಾಗೇನಿಲ್ಲ ಒಟ್ನಲ್ಲಿ ಪ್ರವಾಸ ತುಂಬಾ ಚೆನ್ನಾಗಿತ್ತು ಹಾಗೇನಿಲ್ಲ ಒಟ್ನಲ್ಲಿ ಪ್ರವಾಸ ತುಂಬಾ ಚೆನ್ನಾಗಿತ್ತು ವಿದ್ಯಾರ್ಥಿಗಳೆಲ್ಲ ತುಂಬಾ ಸಂತೋಷ ಪಟ್ರು ವಿದ್ಯಾರ್ಥಿಗಳೆಲ್ಲ ತುಂಬಾ ಸಂತೋಷ ಪಟ್ರು ಸರಿ ಬನ್ನಿ ಕಾಫಿ ಕುಡಿಯೋಣ ಕಾಫಿ ಕುಡಿಯೋಣ ಕಾಗದ ಬರೆದಿದ್ದೆವು ಬೇಂದ್ರೆಯವರಿಗೆ ಮೊದಲೇ ಕಾಗದ ಬರೆದಿದ್ದೆವು ನಾವು ಬೇಂದ್ರೆಯವರಿಗೆ ಮೊದಲೇ ಕಾಗದ ಬರೆದಿದ್ದೆವು ನಾವು ಬಿಲ್ಡಪ್ ಬಂದಿದ್ದ ನಮ್ಮ ಮನೆಗೆ ಬಂದಿದ್ದ ನಿನ್ನೆ ನಮ್ಮ ಮನೆಗೆ ಬಂದಿದ್ದ ರಮೇಶ ನಿನ್ನೆ ನಮ್ಮ ಮನೆಗೆ ಬಂದಿದ್ದ ನೋಡಿದ್ದೆ ಎಲ್ಲೋ ನೋಡಿದ್ದೆ ನಿಮ್ಮನ್ನು ಎಲ್ಲೋ ನೋಡಿದ್ದೆ ನಾನು ನಿಮ್ಮನ್ನು ಎಲ್ಲೋ ನೋಡಿದ್ದೆ ಹಾಡಿದ್ದಳು ಸಭೆಯಲ್ಲಿ ಹಾಡಿದ್ದಳು ಸಂಗೀತ ಸಭೆಯಲ್ಲಿ ಹಾಡಿದ್ದಳು ನಾದಬ್ರಹ್ಮ ಸಂಗೀತ ಸಭೆಯಲ್ಲಿ ಹಾಡಿದ್ದಳು ಅವಳು ನಾದಬ್ರಹ್ಮ ಸಂಗೀತ ಸಭೆಯಲ್ಲಿ ಹಾಡಿದ್ದಳು ಮಾಡೆಲ್ ಆಡಿರಲಿಲ್ಲ ಆಟ ಆಡಿರಲಿಲ್ಲ ಬ್ಯಾಡ್ಮಿಂಟನ್ ಆಟ ಆಡಿರಲಿಲ್ಲ ಯಾವತ್ತೂ ಬ್ಯಾಡ್ಮಿಂಟನ್ ಆಟ ಆಡಿರಲಿಲ್ಲ ನಾನು ಯಾವತ್ತೂ ಬ್ಯಾಡ್ಮಿಂಟನ್ ಆಟ ಆಡಿರಲಿಲ್ಲ ನೌ ಬಿಲ್ಡ್ ಅಪ್ ಅತ್ತಿರಲಿಲ್ಲ. ಇಷ್ಟು ಹತ್ತಿರ ಯಾವತ್ತೂ ಇಷ್ಟು ಹತ್ತಿರಲಿಲ್ಲ ಅವಳು ಯಾವತ್ತು ಇಷ್ಟು ಹತ್ತಿರಲಿಲ್ಲ ನಾನು ನಿನಗಾಗಿ ಕಾದಿರಲಿಲ್ಲ ನೋಡಿರಲಿಲ್ಲ ಎಲ್ಲೂ ನೋಡಿರಲಿಲ್ಲ ನಿಮ್ಮನ್ನು ಎಲ್ಲೂ ನೋಡಿರಲಿಲ್ಲ ನಾನು ನಿಮ್ಮನ್ನು ಎಲ್ಲೂ ನೋಡಿರಲಿಲ್ಲ ಮೊದಲು ನಾನು ನಿಮ್ಮನ್ನು ಎಲ್ಲೂ ನೋಡಿರಲಿಲ್ಲ ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡೆಲ್ ಕದ ಬರೆದಿದ್ದೇವೆ ನಾವು ಕಾಗದ ಬರೆದಿದ್ದೆವು ನಾವು ಸಕ್ಕರೆ ಬಂದಿದೆ ಅಂಗಡಿಗೆ ಸಕ್ಕರೆ ಬಂದಿತ್ತು ನಮ್ಮ ವಿದ್ಯಾರ್ಥಿಗಳು ಊರಿಗೆ ಹೋಗಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಊರಿಗೆ ಹೋಗಿದ್ದರು ನೀನು ಅವರಿಗೆ ಏನು ಕೊಟ್ಟಿದ್ದೀಯೆ ನೀನು ಅವರಿಗೆ ಏನು ಕೊಟ್ಟಿದ್ದೆ ರವಿ ಇತಿಹಾಸದಲ್ಲಿ ತೊಂಬತ್ತು ನಂಬರ್ ತೆಗೆದುಕೊಂಡಿದ್ದಾನೆ ರವಿ ಇತಿಹಾಸದಲ್ಲಿ ತೊಂಬತ್ತು ನಂಬರ್ ತೆಗೆದುಕೊಂಡಿದ್ದ ನಮ್ಮ ಅಣ್ಣ ಮನೆಯಲ್ಲಿ ಮಲಗಿದ್ದರು ಮಾಡಿದ್ದೆ ನಾನು ನಿನಗೆ ಕಾಗದ ಬರೆದಿದ್ದೆನಾಮ್ ನಾವು ಪ್ರವಾಸ ಹೋಗಿದ್ದೆವು ನಾವು ಪ್ರವಾಸ ಹೋಗಿದ್ದೆವಾ ಲೀಲಾ ನನ್ನ ಜೊತೆ ಪ್ರವಾಸಕ್ಕೆ ಬಂದಿದ್ದಳು ಲೀಲಾ ನನ್ನ ಜೊತೆ ಪ್ರವಾಸಕ್ಕೆ ಬಂದಿದ್ದಳಾ ಅವರು ಈ ಕಾದಂಬರಿ ಓದಿದ್ದರು ನೀನು ಇದೇ ಜಾಗದಲ್ಲಿ ಬಿದ್ದಿದ್ದೆಯಾ. ಮಾಡೆಲ್ ಅವನು ಮನೆಗೆ ಬಂದಿರಲಿಲ್ಲ. ಅವರು ಹೋಗಿರಲಿಲ್ಲ. ಬೇಂದ್ರೆ ನಮಗೆ ಸಿಕ್ಕಿರಲಿಲ್ಲ ಮಗುಗೆ ಕುಡಿಯಲು ಹಾಲು ಕೊಟ್ಟಿಲ್ಲ ಮಗುಗೆ ಕುಡಿಯಲು ಹಾಲು ಕೊಟ್ಟಿರಲಿಲ್ಲ ಪರೀಕ್ಷೆಗೆ ಓದಿರಲಿಲ್ಲ ನಾನು ಬಿಜಾಪುರ ನೋಡಿಲ್ಲ ನಾನು ಬಿಜಾಪುರ ನೋಡಿರಲಿಲ್ಲ ಮಾಡೆಲ್ ಅವರು ಊರಿಗೆ ಬರಲಿಲ್ಲ ಅವರು ಊರಿಗೆ ಬಂದಿರಲಿಲ್ಲ ನೌ ಟ್ರಾನ್ಸ್ಫಾರ್ಮ್ ಮರದಿಂದ ತೆಂಗಿನಕಾಯಿ ಬೀಳಲಿಲ್ಲ ಮರದಿಂದ ತೆಂಗಿನಕಾಯಿ ಬಿದ್ದಿರಲಿಲ್ಲ ನಾನು ಹಸುವನ್ನು ಓಡಿಸಲಿಲ್ಲ ನಾನು ಹಸುವನ್ನು ಓಡಿಸಿರಲಿಲ್ಲ ಅರ್ಪಿತು ಕೀಳಿಲ್ಲ ಅರ್ಪಿತ ಮೊಗ್ಗು ಕಿತ್ತಿರಲಿಲ್ಲ ಅವಳು ನಿನ್ನನ್ನು ಮರೆಯಲಿಲ್ಲ ಅವಳು ನಿನ್ನನ್ನು ಮರೆತಿರಲಿಲ್ಲ ಇನ್ನು ಸ್ಕೂಲು ಬಿಡಲಿಲ್ಲ ಇನ್ನು ಸ್ಕೂಲು ಬಿಟ್ಟಿರಲಿಲ್ಲ